ಬೆಂಗಳೂರು ನಾಗರತ್ನಮ್ಮ ಬೆಂಗಳೂರು ನಾಗರತ್ನಮ್ಮ ಎಂಬಾಕೆ ಮೈಸೂರು ಪ್ರಾಂತದವಳು ಈಕೆಯಿಂದ ಬೇರೆಯಾದವಳು ಕೋಲಾರದ ನಾಗರತ್ನಮ್ಮ ಕೋಲಾರದ ನಾಗರತ್ನಮ್ಮನ ತಾಯಿ ನಂಜುಂಡ ಸಾನಿ ಆ ಕಾಲದಲ್ಲಿ ಪ್ರಸಿದ್ಧಳಾಗಿದ್ದ ವಿದೂಷಿ ಸಂಗೀತದಲ್ಲಿಯೂ ಭರತನಾಟ್ಯದಲ್ಲಿಯೂ ಮಹಾಪ್ರವೀಣೆ ಎಂದು ಅನೇಕ ಸಭೆಗಳಲ್ಲಿ ಜಯಪತ್ರ ಗಳಿಸಿದ್ದವಳು ಕೋಲಾರದ ನಾಗರತ್ನಮ್ಮನು ಪ್ರಸಿದ್ಧಳಾದ ಗಾಯಕಿ ಆಕೆಯ ಹಾಡಿಕೆಯು ಶ್ರಾವ್ಯವಾದದ್ದು ಆಕೆಯ ಸಹೋದರ ಪುಟ್ಟ ಕಿಟೀಲು ವಾದನದಲ್ಲಿ ಹೆಸರಾಗಿದ್ದರು ಚಿಕ್ಕ ವಯಸ್ಸಿನಲ್ಲಿಯೇ ಕಾಲವಾದರು ಬೆಂಗಳೂರು ನಾಗರತ್ನಮ್ಮ ವಾಸ್ತವವಾಗಿ ನಂಜನಗೂಡಿನ ಹೆಣ್ಣುಮಗಳು ಆಕೆಯ ತಾಯಿ ನಂಜನಗೂಡಿನಲ್ಲಿದ್ದ ನಾಯ ಸುಬ್ಬರಾಯರೆಂಬುವರ ಆಶ್ರಿತು ಮಗಳು ಪ್ರಾಪ್ತ ವಯಸ್ಕಳಾದ ಮೇಲೆ ಆಕೆಯು ಮಗಳ ವಿದ್ಯಾಭ್ಯಾಸಕ್ಕೋಸ್ಕರ ಮೈಸೂರಿನಲ್ಲಿ ನೆಲೆಸಿದಳು ಆಸ್ಥಾನ ವಿದ್ವಾನ್ ತವಿ ಗಿರಿಬೆಟ್ಟರ ತಮ್ಮಯ್ಯ ಎಂಬುವರ ಬಳಿ ನಾಗರತ್ನಮ್ಮ ಸಂಗೀತವನ್ನು ಸಾಹಿತ್ಯವನ್ನು ಅಭ್ಯಾಸ ಮಾಡಿದಳು ಆಕೆಗೆ ಸಂಸ್ಕೃತ ಕಾವ್ಯ ಪಾಠವಾಗಿತ್ತು ಶಬ್ದ ಸಾಧುತ್ವ ಅಸಾಧುತ್ವಗಳು ಗೊತ್ತಿದ್ದದ್ದು ಮಾತ್ರವಲ್ಲದೆ ಸಂಧಿ ಸಮಾಸ ಅಲಂಕಾರ ಮೊದಲಾದ ವಿವರಗಳು ತಿಳಿದಿದ್ದವು ಆದ್ದರಿಂದಲೇ ಸಂಸ್ಕೃತ ಶ್ಲೋಕ ಗಮನದಲ್ಲಿ ಆಕೆ ಈ ಹೊತ್ತಿಗೂ ಅಸಮಾನಳಾಗಿದ್ದಾಳೆ ಗ್ರಾಮಾಫೋನ್ ರೆಕಾರ್ಡಿಗಾಗಿ ಆಕೆ ಹಾಡಿದ ಭಕ್ತಾಪಾಯ ಭುಜ ಭುಜಂಗ ಗಾರುಡ ಮಣಿತ್ರೈ ಲೋಕ್ ರಕ್ಷ ಮಣಿಷಿ ಚತುಶ್ಚೇ ದೈಕ ಮಂತ್ರಂ ಈ ಶ್ಲೋಕ ಪಠಣಗಳಲ್ಲಿಯೂ ನಿತ್ಯ ಕಲ್ಯಾಣಿ ಎಂಬ ಸಂಸ್ಕೃತ ರಾ ಆಕೆಯ ಸಾಹಿತ್ಯ ಪರಿಜ್ಞಾನ ಪ್ರಕಾಶಿಸುತ್ತದೆ ಆಕೆ ಕನ್ನಡ ಸಾಹಿತ್ಯದಲ್ಲಿಯೂ ಪರಿಶ್ರಮ ಮಾಡಿದ್ದವಳು ಜೈಮಿನಿ ಭಾರತದಿಂದಲೂ ರಾಜಶೇಖರ ವಿಲಾಸದಿಂದಲೂ ಕುಮಾರವಿಯಾಸ ಭಾರತದಿಂದಲೂ ಹತ್ತಾರು ಪದ್ಯಗಳನ್ನು ಉಚಿತ ರಾಗಗಳೊಡನೆ ಹಾಡಿ ವಿವರಣೆ ಕೊಡುತ್ತಿದ್ದಳು ಆಕೆ ಮಹಾವಿದೂಷಿ ಆಕೆಯನ್ನು ನಾನು ಸಾವಿರದ ಎಂಟು ಒಂಬತ್ತನೆಯ ವರ್ಷದಿಂದಲೇ ಬಲ್ಲೆ ಆಗ ಆಕೆ ಚಿಕ್ಕಪೇಟೆಯಲ್ಲಿರುವ ಸಾಹುಜಿಯವರ ಮಹಡಿಯ ಮೇಲೆ ಸಂಗೀತ ಕಚೇರಿ ನಡೆಸಿದ್ದನ್ನು ನಾನು ನಾಲ್ಕಾರು ಸಲ ಕೇಳಿದ್ದೇನೆ ಆಕೆಯ ಕಚೇರಿಗೆ ಕುತೂಹಲದಿಂದ ಬರುತ್ತಿದ್ದವರಲ್ಲಿ ದಿವಂಗತರಾದ ಚೀಫ್ ಜಡ್ಜಿ ಕೆಎಸ್ ಚಂದ್ರಶೇಖರಯ್ಯರ್ ಅವರು ಒಬ್ಬರು ಅವರಿಗೆ ಆಕೆಯ ಸಂಸ್ಕೃತ ಶ್ಲೋಕಗಾನದಲ್ಲಿ ಹೆಚ್ಚು ಮೆಚ್ಚುಗೆ ನಾಗರತ್ನಮ್ಮನ ಸ್ಟೈಲೆ ಸ್ಟೈಲು ಎನ್ನುತ್ತಿದ್ದರು ನಾಗರತ್ನಮ್ಮನು ಮೈಸೂರು ವಿದ್ಯಾಭ್ಯಾಸ ನಡೆಸುತ್ತಿದ್ದಾಗಲೇ ಆಕೆಯ ಕೀರ್ತಿ ಮಹಾರಾಜ ಶ್ರೀ ಚಾಮರಾಜ ಒಡೆಯರವರ ಸನ್ನಿಧಾನದವರೆಗೂ ಹಬಿತ್ತೆಂದು ಕಾಣುತ್ತದೆ ಆಗ ಮಹಾಸ್ವಾಮಿಯವರ ಪಟಾಕ್ಷ ಆಕೆಯ ಕಡೆಗೆ ತಿರುಗಿತು ಕೆಲವು ದಿವ್ ದಿವಸಗಳಾದ ಮೇಲೆ ಆಕೆಯ ವಿದ್ಯಾ ವೈದ್ಯುಷ್ಯಗಳು ಇನ್ನು ವಿಕಾಸ ಪಡೆಯಬೇಕಾದರೆ ಮೈಸೂರಿಗಿಂತ ಬೆಂಗಳೂರು ಹೆಚ್ಚು ತಕ್ಕ ಸ್ಥಳವೆಂದು ಆಕೆಯ ತಾಯಿ ಆಲೋಚಿಸಿ ಆಕೆಯನ್ನು ಬೆಂಗಳೂರಿನಲ್ಲಿದ್ದ ತನ್ನ ಅಣ್ಣ ಪಿಟೀಲು ವೆಂಕಟಸ್ವಾಮಪ್ಪನವರ ಮನೆಯಲ್ಲಿರುವಂತೆ ಏರ್ಪಡಿಸಿದಳು ವೆಂಕಟಸ್ವಾಮಪ್ಪನವರು ಆ ಕಾಲದಲ್ಲಿ ಅತ್ಯಂತ ಪ್ರಸಿದ್ಧರಾದ ಪಿಟೀಲು ವಿದ್ವಾಂಸರು ಆತನ ಮನೆಯಿದ್ದು ನಗರತರಪೇಟೆಯಲ್ಲಿ ಕಾಳಮನಗುಡಿಯ ಸಮೀಪದಲ್ಲಿ ಅಲ್ಲಿ ನಾಗರತ್ನಮ್ಮನ್ನು ಸಂಗೀತ ನರ್ತನಗಳೆರಡನ್ನೂ ಅಭ್ಯಾಸ ಮಾಡುತ್ತಿದ್ದಳು ನರಹರಿ ರಾಯರ ಆಶ್ರಯ ನಾಗರತ್ನಮನ ಸೌಂದರ್ಯ ಲಾವಣ್ಯಗಳ ವಾರ್ತೆಯಾಗ ಹೈಕೋರ್ಟಿನ ಜಡ್ಜಿಯಾಗಿದ್ದ ನರಹರಿರಾಯರ ಕಿವಿಯನ್ನು ಮುಟ್ಟಿತು ನರಹರಿರಾಯರು ಆಕೆಗೆ ಆಶ್ರಯದಾತರಾದರು ನರಹರಿರಾಯರಿಗೆ ನಾಗರತ್ನಮ್ಮನವರಿಗೆ ಆಶ್ರಯ ಕೊಡಬೇಕೆಂದು ಮನಸ್ಸಾದಾಗ ಮೊದಲು ತಮ್ಮ ಧರ್ಮಪತ್ನಿಯ ಅನುಮತಿಯನ್ನು ಪಡೆದುಕೊಂಡರು ಭಾರೆಯನ್ನು ಕರೆಸಿಕೊಂಡು ಕೇಳಿದರು ಏನ್ರಿ ನಿಮ್ಮಲ್ಲಿ ಒಂದು ಮಾತು ಹೇಳಬೇಕಾಗ್ಯದೆ ನಿಮ್ಮ ಅನುಮತಿ ಬೇಕಾಗಿದೆ ನನ್ನ ಅನುಮತಿ ನಿಮಗೆ ಬೇಕು ಎಂದರೆ ಅದು ಯಾವುದಾದ ಯಾರಾದರೂ ಒಪ್ಪುವ ಮಾತೆ ನನ್ನಿಂದ ಏನಾಗಬೇಕು ಹೇಳ್ರಿ ಹಾಂಗಲ್ರೀ ಇದೊಂದು ವಿಶೇಷ ಸಂದರ್ಭ ನಮಗೆ ಕೆಲವು ದಿವ ದಿವಸದಿಂದ ನಾಗರತ್ನಮ್ಮ ಎಂಬ ಆಕೆಯ ಸಂಗೀತದ ಮೇಲೆ ಮನಸ್ಸಾಗ್ಯದೆ ಆಕೆಯ ಬಹಳ ಚೆಂದಾಗಿ ಹಾಡ್ತಾರೆ ನಾನು ಆಗಾಗ ಆಕೆಯ ಸಂಗೀತ ಕೇಳಬೇಕೆಂದು ಅಪೇಕ್ಷಾ ಆಗ್ಯದೆ ನಿಮಗೆ ಅದು ಸಮರ್ಥವಿಲ್ಲದಿದ್ದರೆ ಹೇಳಿಬಿಡ್ರಿ ಆ ಅಪೇಕ್ಷ ಅಲ್ಲಿಗೆ ಬಿಟ್ಟು ನಿಮ್ಮ ಅಪೇಕ್ಷಾ ಏನದೋ ಅದನ್ನು ನಡೆಸಬೇಕೆಂದು ನಮ್ಮ ಅಪೇಕ್ಷಾ ಅದರಿಂದ ನಿಮಗೆ ಯಾವ ಅನಾನುಕೂಲವೂ ಆಗದ ಹಂಗೆ ನಾನು ನೋಡಿಕೊಳ್ಳುತ್ತೇನೆ ನಮಗೆ ಅನಾನುಕೂಲ ಆಗುವುದೇನಿದೆ ಸಂಸಾರಕ್ಕೆ ಬೇಕಾದದನ್ನೆಲ್ಲಾ ಮಾಡಿದ್ದೀರಿ ಮಕ್ಕಳೆಲ್ಲಾ ಬೆಳೆದು ಅವರ ಕಾಲ ನಿಂತು ನಿಂತುಕೊಂಬೋರಾಗಿದ್ದಾರೆ ಹೆಣ್ಣು ಮಕ್ಕಳಿಗೆ ಮದುವೆ ಆಗಿದೆ ಹೆಣ್ಣು ಮಕ್ಕಳು ವಿದ್ಯಾವಂತರಾಗ್ಯಾರೆ ಈಗ ನೀವು ಸಂತೋಷವಾಗಿರುವ ಹಾಗಿರುವುದು ನಮಗೆಲ್ಲ ಕರ್ತವ್ಯ ಹೀಗೆ ಆ ಅಪ್ಪಣೆ ಕೊಟ್ಟರು ಅನಂತರ ನರಹರಿರಾಯರ ಸಂಕಲ್ಪ ನಡೆದದ್ದು ಈ ಸಂಗತಿಯನ್ನು ನಾನು ಅವರ ಅತ್ಯಂತ ಸಮೀಪ ಸಮೀಪಸ್ಥರೊಬ್ಬರಿಂದ ಕೇಳಿದ್ದೇನೆ ನನಗೆ ಹೇಳಿದವರು ನರಹರಿರಾಯರ ಮನೆಯಲ್ಲಿ ಊಟ ಮಾಡಿಕೊಂಡು ಸೆಂಟ್ರಲ್ ಕಾಲೇಜಿನಲ್ಲಿ ವಿದ್ಯಾರ್ಥಿಯಾಗಿದ್ದು ಬಳಿಕ ಸಾಧು ಸಜ್ಜನರೆಂದು ಕಾರ್ಯ ಸಮರ್ಥರೆಂದು ಗಣ್ಯರಾಗಿದ್ದ ಒಬ್ಬ ಹಣವರು ರಾಯರು ಕೋಟಿನಿಂದ ಸಂಜೆ ಹಿಂದಿರುಗುವಾಗ ನಗರದ ಪೇಟೆಗೆ ಬಂದು ತಮ್ಮ ಕೋಚ್ ಗಾಡಿಯನ್ನು ಹೊರಗೆ ನಿಲ್ಲಿಸಿ ನಾಗರತ್ನಮನ ಮನೆಯೊಳಕ್ಕೆ ಹೋಗಿ ಅಲ್ಲಿ ಕೆಲವು ಕಾಲ ಸಂಗೀತ ಕೇಳುತ್ತಿದ್ದರು ನರಹರಿರಾಯರಿಗೆ ಸಂಗೀತ ಸಾಹಿತ್ಯಗಳಲ್ಲಿ ತುಂಬಾ ಅಭಿರುಚಿ ಅವರ ಮಕ್ಕಳು ಲಕ್ಷ್ಮೀ ನರಸಿಂಹರಾಯರು ಟಿ ಹನುಮಂತರಾಯರು ಸಂಗೀತ ವಿದ್ವಾನ್ ವಾಸುದೇವಾಚಾರ್ಯರಿಗೆ ಮುಖ್ಯ ಸ್ನೇಹಿತರು ಆಚಾರ್ಯರ ಸಂಗೀತದಲ್ಲಿ ತುಂಬಾ ಸಂತೋಷ ಅಣ್ಣ ತಮ್ಮಂದರಿಬ್ಬ ತಮ್ಮಂದಿರಿಬ್ಬರು ವಾಸುದೇವಾಚಾರ್ಯರನ್ನು ದಿನಗಟ್ಟಲೆ ತಮ್ಮ ತಮ್ಮ ಮನೆಗಳಲ್ಲಿ ಅತಿಥಿಯಾಗಿರಿಸಿಕೊಂಡು ಉಪಚರಿಸುತ್ತಿದ್ದರು ಟಿ ಲಕ್ಷ್ಮೀ ನರಸಿಂಹರಾಯರು ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪಕರಲ್ಲಿ ಒಬ್ಬರು ಅವರಿಗೆ ಇಂಗ್ಲಿಷ್ ಸಾಹಿತ್ಯದಲ್ಲಿ ವಿಸ್ತಾರವಾದ ಪರಿಚಯವಿತ್ತು ಈ ಗುಣ ಸಂಪತ್ತು ಅವರ ತೀರ್ಥರೂಪದಿಂದ ಬಂದಿದ್ದದೆಂದು ತೋರುತ್ತದೆ ನರಹರಿರಾಯರ ಔದಾರ್ಯ ಕರ್ತವ್ಯ ಜಾಗೃತಿ ನರಹರಿರಾಯರು ಸಂಗೀತ ಸಂಗೀತ ಸಾಹಿತ್ಯಗಳಿಗೆ ಮನಸೋತಿದ ಸೋತಿದ್ದವರು ಮಾತ್ರವಲ್ಲದೆ ತುಂಬಾ ಉದಾರಿಗಳು ಮರ್ಯಾದವಂತರೂ ಆಗಿದ್ದರು ಅವರ ಮನೆಯಲ್ಲಿ ಊಟ ಮಾಡುತ್ತಿದ್ದ ವಿದ್ಯಾರ್ಥಿಗಳ ಸಂಖ್ಯೆಗೆ ಮಿತಿ ಇಲ್ಲ ಅನೇಕ ಮಂದಿ ಸಣ್ಣ ಹುಡುಗರು ಮೊದಲುಗೊಂಡು ಕಾಲೇಜು ದರ್ಜೆಯ ವಿದ್ಯಾರ್ಥಿಗಳವರೆಗೂ ಭೋಜನಕ್ಕಿರುತ್ತಿದ್ದರು ನರಹದಿರೀರಿಗೆ ಆಗ ಹುಡುಗರ ಹೆಸರು ವಿರಾಸಗಳೊಂದು ಗೊತ್ತಿರಲಿಲ್ಲ ಅವರು ಪ್ರತಿಯೊಬ್ಬ ಬಾಲಕನನ್ನು ಏನ್ರಿ ಯಾವ ತರಗತಿಯಲ್ಲಿ ಓದುತ್ತಿದ್ದೀರಿ ನಿಮಗೆ ಪುಸ್ತಕ ಇದೆಯೇ ಏನು ಬೇಕು ಎಂದು ವಿಚಾರಿಸುತ್ತಿದ್ದರು ಅವರು ಯಾರನ್ನೂ ಏಕವಚನದಲ್ಲಿ ಮಾತನಾಡಿಸಿದ್ದಿಲ್ಲ ಒಂದು ದಿನ ವಿಶೇಷ ಸಂಗತಿ ನಡೆಯಿತು ಜಜ್ಜಿ ನರಹರಿರಾಯರು ಆಗಾಗ ನಗರತ್ನಮನ ಮನೆಗೆ ಹೋಗುತ್ತಿದ್ದ ಸಂಗತಿ ದಿವಾನ್ ಸರ್ ಶೇಷಾದ್ರಿ ಅಯ್ಯರವರಿಗೆ ಹೇಗೋ ತಿಳಿದು ಬಂತು ಆಮೇಲೆ ಒಂದು ದಿನ ಬೆಳಿಗ್ಗೆ ಶೇಷಾದ್ರಿ ಅಯ್ಯರವರು ನರಹರಿರಾಯರ ಮನೆಗೆ ದಯ ಅವರ ಮನೆ ಇದ್ದಿದ್ದು ಕೊಠೆಯಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಎದುರುಗಡೆ ಈಗ ಬೆಂಗಳೂರು ಮೆಡಿಕಲ್ ಕಾಲೇಜ್ ಇರುವ ಜಾಗದ ಪೂರ್ವಕ್ಕೆ ದಿವಾನರು ತಮ್ಮ ಮನೆಗೆ ದಯಮಾಡಿದರೆಂದು ನರಹರಿರಾಯರಿಗೆ ಒಂದು ಕಡೆ ಸಂತೋಷ ಒಂದು ಕಡೆ ಆಶ್ಚರ್ಯ ಶೇಷಾದ್ರಿ ಅಯ್ಯರವರಿಗೆ ತಮ್ಮ ಉದ್ದೇಶದ ವಿಷಯವನ್ನು ಹೇಳಲು ಸಂಕೋಚ ಕುಶ ಕುಶಲ ಪ್ರಶ್ನೆಗಳಾದ ಬಳಿಕ ಶೇಷಾದ್ರಯ್ಯರವರು ಹೇಳಿದರು ರಾಯರೇ ನಾನು ಹೇಳಬೇಕೆಂದು ಬಂದಿರುವ ವಿಷಯ ನಿಮ್ಮ ಅಂತರಂಗ ಜೀವನಕ್ಕೆ ಸಂಬಂಧಪಟ್ಟದ್ದು ಅದರಲ್ಲಿ ನನಗೆ ಯಾವ ಅಧಿಕಾರವೂ ಸಲ್ಲದು ನಾನು ಆ ಮಾತಿಗೆ ಬರುವುದು ಪ್ರಸಂಗಿತನವಾಗುತ್ತದೆ ಇಷ್ಟರ ಮೇಲೆ ತಾವು ಪ್ರಾಜ್ಞರು ವಿನಯಶೀಲರು ಧರ್ಮಾಧರ್ಮ ವಿವೇಕವುಳ್ಳವರು ಆದರೆ ಪ್ರಜೆಯ ಮನಸ್ಸನ್ನು ತಿಳಿದು ನಡೆಯಬೇಕಾದದ್ದು ನನ್ನ ಕರ್ತವ್ಯ ಸರ್ಕಾರವು ಜನರ ಮನಸ್ಸಿನಲ್ಲಿ ಮನ್ನಣೆ ಪಡೆದಿರಬೇಕು ಜನ ಸರಕಾರಕ್ಕೆ ಕೊಡುವ ಗೌರವವನ್ನು ಕಾಪಾಡಬೇಕಾದದ್ದು ನನ್ನ ಕರ್ತವ್ಯ ಆದದ್ದರಿಂದ ನಾನು ಒಂದು ವಿಜ್ಞಾಪನೆ ಮಾಡಿಕೊಳ್ಳ ಬಂದಿದ್ದೇನೆ ನಾನು ದುಡುಕಿರುವುದಾದರೆ ತಾವು ಸ್ನೇಹದಿಂದ ಕ್ಷಮಿಸಬೇಕು ಇದಕ್ಕೆ ಉತ್ತರವಾಗಿ ನರಹರಿ ರಾಯರು ಹೇಳಿದರು ತಾವು ಎಷ್ಟು ಹೇಳುವುದು ಅನಾವಶ್ಯಕ ನಮಗೆ ಯಾವುದು ಕರ್ತವ್ಯವೋ ಅದು ನನಗೂ ಕರ್ತವ್ಯ ಸಂಗತಿ ಅಪ್ಪಣೆಯಾಗಬೇಕು ನೀವು ಸಂಜೆ ಹೈಕೋರ್ಟ್ನಿಂದ ಮನೆಗೆ ಹಿಂದಿರುಗುವಾಗ ನಾಗರತ್ನಮನವರ ಮನೆ ಸಮೀಪಿಸಿದ ಕೂಡಲೇ ಕೋಚಿನ ಮೇಲೆ ಸಾರಥಿಯ ಪಕ್ಕದಲ್ಲಿ ಕುಳಿತಿರುವ ಜವಾನನನ್ನು ತನ್ನ ಕೈಯಲ್ಲಿರುವ ಬೆಳ್ಳಿ ಹಿಡಿಯ ಕೋಲನ್ನು ಕೆಳಗಿರಿಸಿ ಬಿಡುವಂತೆ ಅಪ್ಪಣೆಯಾಗಬೇಕು ಆ ಕೋಲು ಅಧಿಕಾರ ಲಾಂಛನ ಅದನ್ನು ಜನ ನೋಡಿದೊಡನೆಯೇ ಇದು ಜಡ್ಜಿಗಳು ಒಲಿದಿರುವ ಸ್ಥಳ ಎಂದು ಭ್ರಾಂತಿಪಟ್ಟರು ಈ ಮಾತನ್ನು ಕೇಳಿದ ಕೂಡಲೇ ನರಹರಿ ರಾಯರು ಮೆಲಕ್ಕೆದ್ದು ತಾವು ಹೇಳಿದ್ದು ಸರಿಯಾದ ಮಾತು ಇದುವರೆಗೂ ಅಜಾಗ್ರತೆಯಿಂದ ತಪ್ಪು ನಡೆಯಿತು ಈ ಕೂಡಲೇ ಅದನ್ನು ಸರಿಪಡಿಸುತ್ತೇನೆ ಈ ಹೊತ್ತು ತಾವು ನನಗೆ ದೊಡ್ಡ ಉಪಕಾರ ಮಾಡಿದ್ದೀರಿ ತಮ್ಮಿಂದ ನಾನು ಕರ್ತವ್ಯ ಜಾಗರೂಕನಾದೆ ಇದುವರೆಗೆ ನಡೆದದ್ದನ್ನು ಮಾಫ್ ಮಾಡಬೇಕು ಹೀಗೆ ಹೇಳಿ ಬೀಳ್ಕೊಟ್ಟರು ಮೌಂಟ್ ಜಾಯ್ ಇದಾದ ದಿನಗಳ ತರುವಾಯ ನರಹರಿರಾಯರು ತಮ್ಮ ಸಂಗೀತ ವಿನೋದಕ್ಕೆ ತಕ್ಕ ಜಾಗವನ್ನು ಊರ ಹೊರಗಡೆ ಕಲ್ಪಿಸಿಕೊಳ್ಳತಕ್ಕದ್ದೆಂದು ನಿಶ್ಚಯಿಸಿ ಬೆಂಗಳೂರು ಸುತ್ತಮುತ್ತಿನ ಪ್ರದೇಶಗಳಲ್ಲಿ ಹುಡುಕಾಡಿ ಕಡೆಗೆ ಈಗ ನರಹರಿರಾಯರ ಗುಡ್ಡ ಎಂದು ಪ್ರಸಿದ್ಧವಾಗಿರುವ ಸ್ಥಳವನ್ನು ಗೊತ್ತು ಆ ಕಾಲಕ್ಕೆ ಆ ಪ್ರದೇಶವೆಲ್ಲ ಕಾಡಾಗಿತ್ತು ಗುಡ್ಡಕ್ಕೆ ಮೌಂಟ್ ಜಾಯ್ ಎಂದು ಹೆಸರಿಟ್ಟವರು ಅವರೇ ಮತ್ತು ಅಲ್ಲಿಯ ಅನೇಕ ಮಂಟಪಗಳನ್ನು ಕಟ್ಟಡಗಳನ್ನು ಕಟ್ಟಿಸಿದವರು ಅವರ ಆ ಗುಡ್ಡದ ಮೇಲಣ ಶಿವಾಲಯ ಅಲ್ಲಿ ಮೊದಲೇ ಇದ್ದದ್ದು ನರಹರಿರಾಯರು ಅದರ ಜೀರ್ಣೋದ್ಧಾರ ಮಾಡಿಸಿದರು ತಿಂಗಳಿಗೆ ಒಂದು ಸಾರಿಯೋ ಎರಡು ಸಾರಿಯೋ ನರಹರಿರಾಯರು ಮಿತ ಪರಿವಾರದೊಡನೆ ಅಲ್ಲಿಗೆ ಹೋಗಿ ನಾಗರತ್ನಮ್ಮನವರ ಸಂಗೀತದಿಂದ ಸಂತೋಷ ನರಹರಿ ರಾಯರ ಕೆಲಸದಿಂದ ನಿವೃತ್ತರಾಗುವ ದಿವಸ ಬರುವ ಸಮಯದಲ್ಲಿ ಅವರು ಮುಂದಾಲೋಚನೆಯಿಂದ ನಾಗರತ್ನಮ್ಮನವರಿಗೆ ಮದರಾಸಿನಲ್ಲಿ ಆಶ್ರಯವನ್ನು ಕಲ್ಪಿಸಿದರು ಹಾಗೆ ಅಲ್ಲಿ ಆಶ್ರಯ ಕೊಟ್ಟವರು ಸಾಹುಕಾರರಾದ ಮೊದಲಿಯಾರ್ ಎಂಬುವರು ಸ್ವಲ್ಪ ಕಾಲದ ಮೇಲೆ ನಾಗರತ್ನಮ್ಮ ಸಂಗೀತ ಪ್ರಪಂಚದಲ್ಲಿ ಸ್ವತಃ ಮಹೋನ್ನತಳಾಗಿ ಇತರ ಆಶ್ರಯದ ಅಪೇಕ್ಷೆ ಇಲ್ಲದವಳಾದಳು ನಾಗರತ್ನಮ್ಮನವರ ಕಡೆಯ ದಿನಗಳು ಆಕೆಯನ್ನು ನಾನು ಕಡೆಯ ಸಾರಿ ಕಂಡದ್ದು ಸರ್ ಆರ್ಕಾಟ್ ರಾಮಸ್ವಾಮಿ ಮದಲಿಯಾರ್ ಅವರು ದಿವಾನರಾಗಿದ್ದಾಗ ಆಗ ಆಕೆ ಬೆಂಗಳೂರಿಗೆ ಬಂದಿದ್ದು ಒಂದು ಧರ್ಮ ಕಾರ್ಯಕ್ಕೆ ಸಹಾಯ ಸಂಪಾದಿಸುವುದಕ್ಕಾಗಿ ಆಕೆಯ ವ್ಯ ಜೀವನ ಕಡೆಯ ದಿನಗಳಲ್ಲಿ ಸಂತೋಷಕರವಾಗಿರಲಿಲ್ಲ ಇದ್ದ ಒಂದೆರಡು ಮಕ್ಕಳು ತೀರಿಕೊಂಡಿದ್ದವು ಸಾಕಿಕೊಂಡಿದ್ದ ಒಂದು ಮಗುವು ಹೋಯಿತು ಭಾಗವತದಲ್ಲಿ ಹೇಳುವಂತೆ ಭಗವಂತನು ಯಾರಲ್ಲಿ ಅನುಗ್ರಹ ಮಾಡಬೇಕೆಂದಿರುತ್ತಾನೋ ಅವರಿಗೆ ಕಷ್ಟ ಪರೀಕ್ಷೆ ಪರೀಕ್ಷೆಯನ್ನಿಡುತ್ತಾನೆ ಯತ್ಹಾಮಿ ತರಾಮ ಹರಾಮ ಶ್ರೀರಾಮ ಪಾದಾರವಿಂದದ ವಿನ ಮತ್ತೆಲ್ಲಿಯೂ ತನಗೆ ಸುಖಶಾಂತಿಗಳು ಲಭ್ಯವಲ್ಲವೆಂದು ಆಕೆ ಮನಗಂಡಳು ತಾನು ಸಂಪಾದಿಸಿದ್ದ ಹಣವು ಕೀರ್ತಿಯು ತ್ಯಾಗರಾಜರ ಮಹಿಮೆಯಿಂದ ಬಂದವು ಆದ್ದರಿಂದ ತನ್ನ ಸರ್ವಸ್ವವನ್ನು ತನ್ನ ಗುರುಸ್ವಾಮಿಯಾದ ತ್ಯಾಗರಾಜರಿಗೂ ತ್ಯಾಗರಾಜರೇ ಇಷ್ಟ ದೈವವಾದ ಶ್ರೀರಾಮಚಂದ್ರನಿಗೂ ಸರ್ವಸಮರ್ಪಿಸತಕ್ಕದ್ದೆಂದು ನಿಶ್ಚಯಿಸಿದ್ದಳು ವಯ ಮನಸ್ಸು ಈ ನಿಶ್ಚಯಕ್ಕೆ ಬಂದ ಮೇಲೆ ಒಂದು ರಾತ್ರಿ ಆಕೆಗೆ ತ್ಯಾಗರಾಜರ ಸಮಾಧಿ ಸ್ಥಳದ ದರ್ಶನವು ಕನಸಿನಲ್ಲಿ ತೋರಿ ತೋರಿತಂತೆ ಮಾರನಿಯ ದಿನ ಆಕೆ ತ್ಯಾಗರಾಜರ ಸಮಾಧಿ ಸ್ಥಳದ ಸ್ಥಳವಾದ ತಿರುವಾಯೂರಿಗೆ ಹೋಗಿ ಅಲ್ಲಿ ಒಬ್ಬಿಬ್ಬರು ಸ್ನೇಹಿತರೊಡನೆ ಶ್ ಸ್ಮಶಾನದಲ್ಲೆಲ್ಲಾ ಹುಡುಕಿ ಸಮಾಧಿಯನ್ನು ಗೊತ್ತು ಮಾಡಿಕೊಂಡಳು ಬಳಿಕ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕಂಡು ಜನಸಹಾಯವನ್ನು ಸಂಪಾದಿಸಿ ಸಮಾಧಿ ಸ್ಥಳದಲ್ಲಿ ಶ್ರೀ ಸೀತಾರಾಮ ದೇವಾಲಯವನ್ನು ಕಟ್ಟಿಸಿ ತನ್ನ ಸರ್ವಸ್ವವನ್ನು ಅದಕ್ಕೆ ದಾರೆಯರೆದಳು ಮದರಾಸಿನ ಸಾಹುಕಾರ ಪೇಟೆಯಲ್ಲಿ ತಾನು ತನಗಾಗಿ ಕಟ್ಟಿಸಿಕೊಂಡಿದ್ದಮನೆಯನ್ನು ಮಾರಿ ಆ ಉತ್ಪತ್ತಿಯನ್ನೆಲ್ಲಾ ತಿರುವಾಯೂರಿನ ಕಾರ್ಯಕ್ಕಾಗಿ ವಿನಿಯೋಗಿಸ್ ವಿನಿಯೋಗಿಸಿದಳು ಸುಮಾರು ಆ ಕಾಲದಲ್ಲಿ ಅದಕ್ಕೆ ಮೂವತ್ತು ರೂಪಾಯಿ ಬಂದೆಂದು ನನ್ನ ಜ್ಞಾಪಕ ಅದರ ಜೊತೆಗೆ ತನ್ನಲ್ಲಿದ್ದ ಚಿನ್ನ ಬೆಳ್ಳಿ ರತ್ನಾಭರಣಗಳನ್ನೆಲ್ಲ ಮಾರಿದಳು ಈ ಉದ್ದೇಶಕ್ಕಾಗಿ ಬೆಂಗಳೂರು ಮದರಾಸಿನಲ್ಲಿ ಸಾಹುಕಾರ ಸಾಹುಕಾರಪೇಟೆಯಲ್ಲಿ ಮನೆ ಕಟ್ಟಿಸಿದಾಗ ಗೃಹ ಪ್ರವೇಶೋತ್ಸವದ ದಿವಸ ಹಾಡಿಕೆಗಾಗಿ ಮೈಸೂರಿನಿಂದ ಬಿಡಾರಾಂ ಕೃಷ್ಣಪ್ಪನವರನ್ನು ಕರೆಸಿದ್ದಳು ಆ ಸಂಗೀತ ಕಚೇರಿಗೆ ಮದ್ರಾಸಿನ ರಸಿಕ ಪ್ರಮುಖರು ಬಂದಿದ್ದರು ಅವರಲ್ಲೊಬ್ಬರು ಹಿಂದೂ ಪತ್ರಿಕೆಯ ಸಂಪಾದಕರಾದ ಕಸ್ತೂರಿ ರಂಗಿಂಗಾರರು ಕಚೇರಿ ಬರು ಸುಗಸಾಗಿತ್ತು. ಅದು ಮುಕ್ತಾಯವಾದ ಮೇಲೆ ಕಸ್ತೂರಿ ರಂಗಾರ್ಯರು ಕೇಳಿದರು ಈ ಗಾಯಕರು ಬೇರೆ ಇನ್ನೆಲ್ಲಿಯಾದರೂ ಹಾಡಿಯಾರ ನಮ್ಮ ಮನೆಗೆ ಬಂದರೆ ಸಂತೋಷವಾಗಿ ಬಂದರು ಈ ಉತ್ತರ ಬಂದ ಮೇಲೆ ಕಸ್ತೂರಿ ರಂಗೈಂಗಾರ್ಯರು ಹೇಳಿದರು ನಮಗೆ ವಿಶೇಷವಾಗಿ ಬೇಕಾದದ್ದು ಕನ್ನಡ ದೇವರ ನಾಮಗಳ ಹಾಡಿಕೆ ಯಾಗ ಕೃತಿಗಳನ್ನು ಹಾಡುವವರು ನಮಗೆ ಇಲ್ಲಿ ಬೇರೆ ಸಿಗುತ್ತಾರೆ ದೇವರ ನಾಮಗಳನ್ನು ಕೇಳಬೇಕೆಂದು ಇಷ್ಟವಾಗಿದೆ ಕೃಷ್ಣಪ್ಪನವರು ಬಹು ಸಂತೋಷದಿಂದ ಒಪ್ಪಿಕೊಂಡರು ಅದರಂತೆ ಮದ್ರಾಸಿನಲ್ಲಿ ಕನ್ನಡ ದೇವರ ನಾಮಗಳ ಸಂಗೀತ ಕಚೇರಿ ನಡೆಯಿತು ಕೃಷ್ಣಪ್ಪನವರಿಗೆ ಕಾಲಕ್ರಮದಲ್ಲಿ ಬಂದ ಅತಿಶಯವಾದ ತಮಿಳುನಾಡು ಪ್ರಖ್ಯಾತಿಗೆ ಇದೇ ಪ್ರಾರಂಭವೆಂದು ತೋರುತ್ತದೆ ಮೈಸೂರು ಸತ್ರ ನಗರತ್ನಮ್ಮ ಸ್ವಾಭಾವಿಕವಾಗಿ ಉದಾರಿ ಅಸೂಯೆಯನ್ನರಿಯದವಳು ಆಕೆಯ ಮನಸ್ಸಿನಲ್ಲಿ ಒಂದು ಕೊರತೆ ಇತ್ತು ತಿರುವಾಯೂರಿನಲ್ಲಿ ತನ್ನ ಹುಟ್ಟೂರಾದ ಮೈಸೂರಿನ ಹೆಸರಿನಲ್ಲಿ ಒಂದು ಸತ್ರವಿರಬೇಕೆಂದು ಆಕೆ ಹೇಳಿದಳು ನನಗೆ ದೇವರು ಕೊಟ್ಟಿದ್ದನ್ನೆಲ್ಲ ಗುಡಿಗೋ ಪೂಜೆಗಳಿಗೋ ವೆಚ್ಚ ಮಾಡಿದೆ ಈಗ ನನ್ನಲ್ಲಿ ಒಂದು ಬಿಡಿಗಾಸೂ ಇಲ್ಲ ತಮಿಳು ದೇಶದಲ್ಲಿ ನಾನು ಕೇಳಿದರೆ ಹಣ ಕೊಡುವವರು ಎಷ್ಟೋ ಜನ ಇದ್ದಾರೆ ನಾಟುಕೋಡಿ ಚೆಟ್ಟಿಗಳಲ್ಲಿ ನನಗೆ ಬೇಕಾದವರು ಒಬ್ಬೊಬ್ಬರೇ ಸತ್ರ ಕಟ್ಟಿಸಿಕೊಳ್ಳ ಬಲ್ಲವರಾಗಿ ಬದಲವರಿದ್ದಾರೆ ಆದರೆ ಅವರು ತಮಗೆ ಬೇಕಾದ ಹೆಸರುಗಳನ್ನು ಸತ್ರಕ್ಕೆ ಕೊಟ್ಟಾರು ಅದರಿಂದ ಮೈಸೂರಿಗೇನು ಕಿತ್ತಿ ನಮ್ಮ ಕನ್ನಡ ಜನದ ಹೆಸರು ತ್ಯಾಗರಾಜ ಸನ್ನಿಧಿಯಲ್ಲಿಯೂ ಬಳಗಬೇಕು ಮೈಸೂರಿನಿಂದ ಬಂದವರು ಇಳಿದುಕೊಳ್ಳುವುದಕ್ಕೂ ಒಂದು ಕರ್ನಾಟಕ ಸಂಗೀತ ಪಾಠಶಾಲೆಗೂ ಅನುಕೂಲಿಸುವಂತೆ ಒಂದು ಮೈಸೂರು ಸತ್ರವನ್ನು ತಿರುವಾಯೂರಿನಲ್ಲಿ ಕಟ್ಟಿಸಬೇಕು ಅದಕ್ಕಾಗಿ ಚಂದ ಹಣ ಬೇಡಲು ಈಗ ಬಂದಿದ್ದೇನೆ ನಾನು ಈ ಸಂಗತಿಯನ್ನು ನನ್ನ ಸ್ನೇಹಿತರಾದ ಕೆಲ ಮಂದಿ ಹೇಳಿದೆ ಯಾವುದೂ ಫಲಕ್ಕೆ ಬರಲಿಲ್ಲ ಕಡೆಗೆ ರಾಜಕೀಯದಲ್ಲಿ ನನಗೆ ಪ್ರತಿ ಸ್ಥಾನದಲ್ಲಿದ್ದ ದಿವಾನ್ ರಾಮಸ್ವಾಮಿ ಮೊದಲಿಯಾರ್ ಅವರಿಗೆ ಹೇಳಿದೆ ಅವರು ಆಧರಿಸಿ ತಮ್ಮ ಕಾರು ಕಳುಹಿಸಿ ನಾಗರತ್ನಮ್ಮರವರನ್ನು ತಮ್ಮ ಮನೆಗೆ ಕರೆಸಿಕೊಂಡು ತಮ್ಮ ಧರ್ಮಪತ್ನಿಯವರ ಮೂಲಕ ಐದು ನೂರು ರೂಪಾಯಿಗಳನ್ನಷ್ಟು ಕೊಡಿಸಿ ಬಳಿಕ ಮದಲಿಯಾ ಸಂಘದಲ್ಲಿ ಕಚೇರಿ ನಡೆಸಿ ಒಂದು ಘನವಾದ ಸಂಭಾವನೆಯನ್ನು ಕೊಡಿಸಿದರು ಮತ್ತು ಪುಟ್ಟಣೆಟ್ಟಿ ಪುರಭವನದಲ್ಲಿ ಒಂದು ಸಹಾಯತ ಕಚೇರಿ ಏರ್ಪಾಡು ಮಾಡುವಂತೆ ಸಲಹೆ ಕೊಟ್ಟು ತಾವೇ ಖುದ್ದು ಆ ಕಚೇರಿಗೂ ಪ್ರೋತ್ಸಾಹಿಸಿದರು ಹೀಗೆ ನಾಗರತ್ನಮ್ಮನವರ ಉದ್ದೇಶ ಸಂಪೂರ್ಣ ನಿಷ್ಫಲವಾಗಲಿಲ್ಲ ಸಂಗೀತ ಶಿಕ್ಷಣ ರೀತಿ ನಾಗರತ್ನಮ್ಮ ಕಡೆಯ ಸಾರಿ ಬೆಂಗಳೂರಿಗೆ ಬಂದಾಗ ಬಸವನಗುಡಿಯಲ್ಲಿ ತಾರಾಬಾಯಮ್ಮನವರ ಮನೆಯಲ್ಲಿ ಇಳಿದುಕೊಂಡಿದ್ದರು ನಾಗರತ್ನಮ್ಮನವರು ಶನಿವಾರ ಸಂಜೆ ದೇವರ ಪೂಜೆ ಮಾಡಿಸಿ ಭಜನೆ ಮಾಡುವುದು ವಾಡಿಕೆ ಇಂಥ ಒಂದು ಸಂದರ್ಭಕ್ಕೆ ನಾನು ಹೋಗಿದ್ದೆ ಭಜನೆಯಾದ ನಂತರ ಸದಾಶಿವರಾಯರ ಒಂದು ಕೀರ್ತನೆಯನ್ನು ಆಕೆ ಒಬ್ಬ ಶಿಷ್ಯಳಿಗೆ ಪಾಠ ಹೇಳಿಕೊಟ್ಟಳು ರಾಗ ಹರಿಕಾಂಬೋದಿ ಎಂದು ನನ್ನ ಜ್ಞಾಪಕ ರಾಮಕಥಾ ಸುಧಾಸಾಗರಮೀಜೆ ಇದು ಬಹು ಕಷ್ಟವಾದ ಕೀರ್ತನೆ ಮೊದಲು ಹರಿಕಾಂಬೋದಿ ರಾಗವೇ ಕೊಂಚ ಕಷ್ಟದ್ದು ಕಡೆದ ಮೂವತ್ತು ವರ್ಷಗಳಲ್ಲಿ ಯಾವ ಪ್ರಸಿದ್ಧ ವಿದ್ವಾಂಸನು ಆ ರಾಗವನ್ನು ಆಲಾಪನೆ ಮಾಡಿ ಪಲ್ಲವಿ ಹಾಡಿದ್ದನ್ನು ನಾನು ಕೇಳಿಲ್ಲ ಬಹು ಸೊಗಸಾದ ಒಂದು ರಾಗ ಯಾವ ಕಾರಣದಿಂದಲೂ ಮೂಲೆಗೆ ಬಿದ್ದಿದೆ ಈ ರಾಗದಲ್ಲಿ ಸದಾಶಿವರಾಯರ ಕೀರ್ತನೆ ಎಂದರೆ ಕಬ್ಬಿಣದ ಕಡಲೆ ಅಂತಹ ನಾಗರತ್ನಮ್ಮ ಅರಸಿಕೊಂಡು ಗಮಕಗಳನ್ನು ಸೇರಿಸಿ ಸೇರಿಸುತ್ತಿದ್ದದ್ದು ನನಗೆ ಅದ್ಭುತವೆನಿಸಿತು ಆಕೆ ತನ್ನ ಕಂಠದಿಂದ ಸ್ವರಗಳನ್ನು ಜಾರುಗಳನ್ನು ನುಡಿದದ್ದಲ್ಲದೆ ಶಿಷ್ಯಗೂ ಆ ರೀತಿಯಲ್ಲಿ ಫಲುಕು ಬಡಿ ಬರುವಂತೆ ಅಕ್ಷರಾಕ್ಷರಕ್ಕೂ ಸ್ವರ ಸ್ವರಕ್ಕೂ ತಿದ್ದುತ್ತಿದ್ದುತ್ತಿದ್ದು ಸೋಜಿಗನಿಸಿತು ವೇದಾಕ್ಷರಗಳನ್ನು ಅಧ್ಯಯನ ಮಾಡುವುದರಲ್ಲಿ ಹೇಗೆ ಸ್ವರಕ್ರಮಕ್ಕೆ ಪ್ರಾಧಾನ್ಯ ಕೊಟ್ಟು ಅಧ್ಯಾಪಕರು ಗಮನವಿರಿಸು ವಿರಿಸಿರುತ್ತಾರೋ ಹಾಗೆ ನಾಗರತ್ನಮ್ಮನವರು ಸ್ವರವಿನ್ಯಾಸದ ಮೇಲೆ ಗಮನವಿರಿಸುತ್ತಿದ್ದರು ನಾನು ಇಷ್ಟು ಕಷ್ಟವಾದ ಕೀರ್ತನೆಯನ್ನು ಯಾಕಮ್ಮ ಆರಿಸಿಕೊಂಡಿರಿ ಈ ವಯಸ್ಸಿನಲ್ಲಿ ಎಂದು ಕೇಳಿದೆ ಆಕೆ ಸುಲಭವಾದದನ್ನು ಹೇಳಿಕೊಡುವುದಕ್ಕೆ ಎಷ್ಟೋ ಮಂದಿ ಸಿಕ್ಕಿಯಾರು ಕಷ್ಟವಾದದ್ದನ್ನು ಕಲಿಸುವ ವಿದ್ವಾಂಸರು ಪೂರ್ವಕಾಲದಲ್ಲಿದ್ದರು ಅಂಥವರು ನನ್ನ ಗುರುಗಳು ಅವರು ಹಾಕಿಕೊಟ್ಟದಾರಿಯನ್ನು ನಾನು ಹೇಳಿದ್ದೇನೆ ಎಂದರು ಸಂಪ್ರದಾಯ ಐದಾರು ದಿನಗಳಾದ ಮೇಲೆ ಒಂದು ಮಧ್ಯಾಹ್ನ ಸುಮಾರು ಮೂರುವರೆ ಗಂಟೆಗೆ ನಾನು ಅವರಲ್ಲಿಗೆ ಹೋದೆ ಆಕೆ ಹಾಸಿಗೆಯ ಮೇಲೆ ಮಲಗಿ ಮುಳುಗುತ್ತಿದ್ದರು ನಾನು ಹೋಗಿ ಏನಮ್ಮ ಎಂದು ಕೂಗುತ್ತಲೇ ಕಣ್ಣು ಬಿಟ್ಟು ನೋಡಿ ಮೈಯಲ್ಲಿ ಸ್ವಸ್ಥವಿಲ್ಲಪ್ಪ ಎಂದು ಹೇಳುತ್ತಾ ಅಲ್ಲಿಯೇ ಎದ್ದು ಕುಳಿತರು ನಾನು ಹೊರಡುತ್ತೇನೆಂದೇ ಬೇಡ ನಿಮ್ಮೊಡನೆ ಕೊಂಚ ಮಾತನಾಡುತ್ತಿದ್ದರೆ ಈ ಜಾಡಿಯಾ ಮರೆಯುತ್ತದೆ ಎಂದರು ಮಾತು ನಾಟ್ಯಕಲೆಯ ಕಡೆಗೆ ತಿರುಗಿತು ಪ್ರಾಸ್ತಾವಿಕವಾಗಿ ಹಳೆಯ ಸಂಪ್ರದಾಯದ ನಾಟ್ಯವನ್ನು ಕುರಿತು ಪ್ರಶ್ನೆ ಎತ್ತಿದೆ ಆಕೆ ಈ ಮುದುಕಿ ಅದನ್ನು ಹೇಗೆ ತೋರಿಸುವುದು ಕೂತಹಾಗಿಯೇ ಆದಷ್ಟು ತೋರಿಸುತ್ತೇನೆ ಎಂದು ಹೇಳಿ ತಲೆಗೆ ಸುತ್ತಿದ್ದ ಬಟೆಯನ್ನು ತೆಗೆದು ಹೊದ್ದಿದ್ದ ಕಂಬಳಿಯನ್ನು ದೂರ ತಳ್ಳಿ ಕೈ ಮುಗಿದು ರಾಗಾಲಾಪನೆ ಆರಂಭಿಸಿದರು ಸಭಾಕಲ್ಪ ತರುಮಂದೇ ವೇದ ಶೋಪೀವಿ ಶಾಸ್ತ್ರಪುಷ್ಪಸಮುಕ್ತ ವಿವದ್ಭ್ರಮರ ಶೋಭಿತರ್ಶನೀಪರಿ ಜ್ಞಾನ ಪಂಡಿತೈರಿವ ಮಂಡಿತೈ ಸ್ತಂಭೈಶ್ಚಿತ್ರೈರ್ವಿತೈ ಸಭಾಕಿಮವಾಸತೆಗೆ ಸಭಾವಂದನ ಮಾಡತಕ್ಕದು ಪ್ರಾರಂಭಿಸುವುದು ಪದ್ಧತಿ ಅನಂತರ ವಸಂತರಾಗಕ್ಕೆ ಬರತಕ್ಕದ್ದು ಅದರಲ್ಲಿ ಪದಮಟ್ಟು ವರ್ಣ ಹಡತಕ್ಕದ್ದು. ಇದನ್ನು ಹೇಳಿ ಒಂದು ಹತ್ತು ನಿಮಿಷ ಅದನ್ನು ಪ್ರದರ್ಶನ ಮಾಡಿದರು ನರ್ತನದಲ್ಲಿ ಪಿಟಿಕಾ ಭಾಗಕ್ಕೆ ಅಲರಿಪು ಎಂದು ಹೆಸರು ಹಾಗೆಂದರೆ ಹೂ ಅರಳುವುದು ಎಂದರ್ಥ ಹೂ ಅರಳಿದಂತೆ ಸಭಿಕರ ಅರಳಬೇಕು ಪದವನ್ನು ಹಾಡಿ ಅಭಿನಯಿಸಿದರೆ ಕಲಾವಂತೆಯ ಮನಸ್ಸು ಅರಳಬೇಕು ಕೇಳುವವರ ಮತ್ತು ನೋಡುವವರ ಮನಸ್ಸು ಅರಳಬೇಕು ಈ ವಿವರಣೆಯಾದ ಮೇಲೆ ನಾನು ಹಿಂದೆ ಉದಾಹರಿಸಿದ ಯಾಹಿ ಮಾಧವ ಎಂಬ ಅಷ್ಟಪದಿಯನ್ನು ಪ್ರಶಂಸೆ ಮಾಡಿದೆ ನಾಗರತ್ನಮ್ಮ ಆ ಭಾಗವನ್ನು ಹಿಡಿದು ಅಷ್ಟಪದಿಯನ್ನು ಅಭಿನಯಿಸಿದರು ಯಾಹಿ ಎಂಬ ಸಣ್ಣ ಮಾತಿನಲ್ಲಿ ಅಷ್ಟೊಂದು ಭಾವವಿಶೇಷಗಳು ಅಡಗಿವೆ ಎಂಬುದನ್ನು ಅಗಲೇ ಸ್ಪಷ್ಟವಾದದ್ದು ಮಹಾಕವಿಯು ಹೇಗೆ ನೂತನ ನಿರ್ಮಾಪಕನೋ ಮಹಾ ಅಭಿನಯವೆತ್ತಳೋ ಹಾಗೆ ನಿರ್ಮಾಪಕಳಾಗುತ್ತಾಳೆ ಅಭಿನಯವು ಒಂದು ರೀತಿಯ ಭಾಷ್ಯ ನಾಗರತ್ನಮ್ಮನವರಲ್ಲಿ ಹಾಸ್ಯ ಪರಿಪಾಠಿ ತುಂಬಿತ್ತು ಆಕೆ ಸ್ವವಿಷಯವನ್ನು ಹೇಳಿಕೊಳ್ಳುತ್ತಾ ಹುಟ್ಟಿನಲ್ಲಿ ನಾಗರತ್ನ ಆಮೇಲೆ ಭೋಗರತ್ನ ಈಗ ರೋಗರತ್ನ ಎಂದು ಮಾತು ಮುಗಿಸಿದರು ನಾನು ಎರಡನ್ನು ಮರೆತು ಬಿಟ್ಟಿರಿ ಎಂದೆ ಅದೇನು ಎಂದರು ಒಂದು ರಾಗರತ್ನ ಇನ್ನೊಂದು ತ್ಯಾಗರತ್ನ ಭೋಗರೋಗಗಳು ಕ್ಷಣಿಕವಾದವು ನಿಮ್ಮ ರಾಗ ಅದನ್ನು ಕೇಳಿದವರ ಮನಸ್ಸಿನಲ್ಲಿ ಪರಿಣಾಮ ಮಾಡಿ ಅವರ ಜೀವನ ಜೀವನೋಲ್ಲಾಸದಲ್ಲಿಯೂ ಜೀವನೋನ್ನತಿಯಲ್ಲಿಯೂ ಚಿರಕಾಲ ಉಳಿದುಕೊಂಡಿರುತ್ತದೆ ನಿಮ್ಮ ತ್ಯಾಗದ ಪ್ರತ್ಯಕ್ಷ ರೂಪವಾದ ತಿರುವಾಯೂರು ಕ್ಷೇತ್ರದ ದೇವತಾ ಮಂದಿರಗಳು ಶಾಶ್ವತವಾಗಿ ನಿಂತಿರುತ್ತವೆ ಇದನ್ನು ನಾನು ಹೇಳುತ್ತಿದ್ದಂತೆ ನಾಗರತ್ನಮ್ಮನವರು ಕೈ ಮುಗಿದು ನಿಮ್ಮ ಈ ಮಾತನ್ನು ನೀವೇ ಎಂದರು ಅನುಬಂಧ ಸಾವಿರದ ಮಾರ್ಚ್ ತಿಂಗಳಲ್ಲಿ ಮದರಾಸಿನ ಗೃಹಲಕ್ಷ್ಮಿ ಎಂಬ ಆಂಧ್ರ ಮಾಸ ಪತ್ರಿಕೆಯ ಸಂಪಾದಕರು ಕೇಸರಿ ಕುಟೀರಂ ಎಂಬ ಆಯುರ್ವೇದ ಔಷಧಾಲಯ ಔಷಧ ಶಾಲೆಯ ವ್ಯವಸ್ಥಾಪಕರು ಆದ ಡಾಕ್ಟರ್ ಕೆಎನ್ ಕೇಸರಿ ಎಂಬ ಮಹನೀಯರು ನಾಗರತ್ನಮನವರಿಗೆ ಒಂದು ಸ್ವರ್ಣ ಕೊಟ್ಟು ಬಹುಮಾನಿಸಿದರು ಆ ಸಮಾರಂಭಕ್ಕಾಗಿ ಸೇರಿದ ಮಹಾಸಭೆಯಲ್ಲಿ ಮದರಾಜ್ ಮಹಿಳಾ ಮಂಡಳಿಯವರು ಆಕೆಗೆ ತ್ಯಾಗ ಸೇವಾಸಕ್ತ ಎಂಬ ಪ್ರಶಸ್ತಿಯನ್ನಿತ್ತರು ಈ ಸಮಾರಂಭಗಳ ವೃತ್ತಾಂತವು ಗೃಹಲಕ್ಷ್ಮಿ ಪತ್ರಿಕೆಯ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಮಾರ್ಚಿ ತಿಂಗಳ ಸಂಚಿಕೆಯಲ್ಲಿ ಪ್ರಕಟವಾಗಿದೆ ಆ ವೇಳೆಗೆ ಮುಂಚೆಯೇ ನಾಗರತ್ನಮ್ಮನವರಿಗೆ ವಿದ್ಯಾಸುಂದರಿ ಗಾನಕಲಾ ವಿಚಾರದ ಮೊದಲಾದ ವಿರೋಧಗಳು ಬಂದಿದ್ದವು ಆಕೆಯ ಜೀವಿತ ಚರಿತ್ರೆಯನ್ನು ಕುರಿತು ಕೆಲವು ಸಂಗತಿಗಳು ಗೃಹಲಕ್ಷ್ಮೀ ಪತ್ರಿಕೆಯಲ್ಲಿ ಪ್ರಕಟವಾಗಿವೆ ಆಕೆಯ ಜನನ ವರ್ಷ ಸಾವಿರದ ಸರಿಯಾದ ಬಹುದಾನ್ಯದ ಸಂವತ್ಸರದಲ್ಲಿ ಆಕೆಯ ತಾಯಿ ಪುಟ್ಟಲಕ್ಷ್ಮನವರು ನಾಗರತ್ನಮ್ಮ ಬೆಂಗಳೂರಿನಲ್ಲಿ ವಾಸವಾಗಿದ್ದು ವಿದ್ಯಾಭ್ಯಾಸ ಮಾಡುತ್ತಿದ್ದುದು ಮುನಿಸ್ವಾಮಪ್ಪನವರ ಮನೆಯಲ್ಲಿ ಆಕೆಗೆ ಭರತಶಾಸ್ತ್ರ ಶಿಕ್ಷಣ ಮದರಾಸಿನ ತಿರುವೆಂಕಟಾಚಾರ್ಯರು ಬೆಂಗಳೂರು ಕಿಟ್ಟಣ್ಣ ಇವರಲ್ಲಿ ಆಕೆಯ ಸಂಗೀತ ಗುರುಗಳಲ್ಲಿ ಬಿಡಾರಾಮ್ ಕೃಷ್ಣಪ್ಪನವರು ರಾಮನಾಡ್ ಶ್ರೀನಿವಾಸ ಅಯ್ಯಂಗಾರ್ಯರು ಅಹ್ ಪೂಚಿ ಅಯ್ಯಂಗಾರ್ಯರು ಇವರು ಮುಖ್ಯರು